ಅರಿಕ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಅನಂತ ರೂಪಗಳಿಂದ ಇದ್ದಾನೆ ಒಂದು ರೂಪದಲ್ಲಿ ಅನಂತ ರೂಪಗಳು ಅನ್ನೋದನ್ನು ಮತ್ತೆ ಇನ್ನೊಂದು ದೃಷ್ಟಾಂತದಿಂದ ತಿಳಿಸ್ತಾರೆ ಒಂದನಂತ ಅನಂತ ರೂಪಗಳೊಂದು ರೂಪದೊಳಿ ಹವು ಲೋಕಗಳು ಒಂದೇ ರೂಪದ ಸೃಷ್ಟಿಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದಳು ನಂದ ನಂದನ ರಣದೊಳು ಇಂದ್ರಾತ್ಮ ಜಗೆ ತೋರಿಸನೆ ಒಂದು ರೂಪನೆ ಅನಂತ ರೂಪಗಳು ಪರಮಾತ್ಮನದ್ದು ಒಂದರೊಳಗೊಂದೊಂದು ಬೆರೆ ದೇಹ ಅಂತ ಹಿಂದೆ ಹೇಳಿದ್ರಲ್ಲ ಆ ರೀತಿಯಾಗಿ ಒಂದು ರೂಪದಲ್ಲಿ ಅನಂತ ಲೋಕಗಳು ಒಂದೇ ರೂಪದಲ್ಲಿ ಸೃಷ್ಟಿ ಸ್ಥಿತಿ ಮೊದಲಾಗಿರ್ತಕ್ಕಂಥ ಅಷ್ಟ ಕರ್ತೃತ್ವವನ್ನು ಕೂಡ ಮಾಡ್ತಾನೆ ಪರಮಾತ್ಮ ಆಯಾ ಕಾಲದಲ್ಲಿ ಆಯಾ ಕಾರ್ಯವನ್ನು ಮಾಡ್ತಾನೆ ಒಂದು ಅನಂತ ರೂಪಗಳು ಅಂತ ಒಂದು ಅಂದರೆ ಒಂದೇ ಒಂದೇ ರೂಪವೇ ಅನಂತಾನಂತ ರೂಪಗಳು ಅದರೊಳಗೆ ಪರಸ್ಪರ ಭೇದ ಚಿಂತನೆ ಭೇದವನ್ನು ತಿಳಿಬಾರ್ದು ಆ ರೀತಿಯಾಗಿ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಬಲ ಜ್ಞಾನ ಆನಂದ ಇತ್ಯಾದಿ ಗುಣಗಳಲ್ಲಿ ಭೇದ ಇದೆ ಅಂತ ತಿಳ್ಕೊಂಡ್ರೆ ನರಕ ಅಂದಂಥಮಸ್ಯೆ ಪ್ರಾಪ್ತಿಯಾಗತ್ತೆ ಅದರಿಂದ ಆ ರೀತಿಯಾಗಿ ಸರ್ವತ್ತ ತಿಳಿಬಾರ್ದು ರಾಮ ಪರಶುರಾಮ ಬೇರೆ ಬೇರೆ ಅಂತ ತಿಳಿತಾರೆ ರಾಮ ಕೃಷ್ಣರು ಬೇರೆ ಅಂತ ತಿಳ್ಕೊಳ್ತಾರೆ ಇದೆಲ್ಲ ಅಸದುಪಾಸನೆ ನರಕ ಅಂದನ್ ತಮಸ್ಸಿಗೆ ಕಾರಣವಾಗ್ತಕ್ಕಂಥ ಉಪಾಸನೆ ಸರ್ವತಾ ಆ ರೀತಿಯಾಗಿ ತಿಳ್ಕೊಬಾರದು ಪರಶುರಾಮ ಅವೇಶ ಅವತಾರ ರಾಮ ಸ್ವರೂಪ ಅವತಾರ ಅಂತ ಕೆಲವರು ಹೇಳ್ತಾರೆ ರಾಮ ಅಂಶಾವತಾರ ಕೃಷ್ಣ ಪೂರ್ಣಾವತಾರ ಅಂತ ಸರ್ವತಾ ಈ ರೀತಿ ಇಲ್ಲ ಒಂದು ದೀಪದಿಂದ ಅನಂತ ದೀಪಗಳನ್ನು ಹಚ್ಚಿದರೆ ಮೊದಲಿನ ದೀಪಕ್ಕೂ ಈ ದೀಪಗಳಿಗೂ ಯಾವುದೇ ವ್ಯತ್ಯಾಸ ಹೇಗಿಲ್ವೋ ಹಾಗೆ ಪರಮಾತ್ಮನ ಅನಂತ ರೂಪಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಲ ಜ್ಞಾನ ಸಾಮರ್ಥ್ಯ ಯಾವ ಗುಣದಲ್ಲೂ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ಅಭೇದ ಚಿಂತನೆಯನ್ನೇ ಮಾಡಬೇಕು ಅದೇ ಸದುಪಾಸನೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಆ ಜಾಂಬವಂತ ಶಮಂತಕಮಣಿಯನ್ನೇ ಇಟ್ಕೊಂಡಿರ್ತಾನೆ ಕೃಷ್ಣ ಕೇಳಿದರೂ ಕೃಷ್ಣನಿಗೆ ಅದನ್ನು ಕೊಟ್ಟಿರೋದಿಲ್ಲ ಆ ಜಾಂಬವಂತ ಕೃಷ್ಣನ ಜೊತೆ ಸರ್ವೋತ್ತಮನಾಗಿರ್ತಕ್ಕಂಥ ಕೃಷ್ಣ ಅಂತ ತಿಳ್ಕೊಳ್ಳದೆ ಇಪ್ಪತ್ತೆಂಟು ದಿನ ಘನಘೋರವಾಗಿರ್ತಕ್ಕಂಥ ಯುದ್ಧವನ್ನ ಮಾಡ್ತಾನೆ ಇನ್ನೇನು ಜಾಂಬವಂತ ಸೋತ ಪ್ರಾಣಾಪಾಯದ ಸ್ಥಿತಿಯನ್ನು ತಲುಪಿದ್ದಾನೆ ಅಂತಾದಾಗ ಆ ಜಾಂಬವಂತ ಸದಾ ಉಪಾಸನೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರ ವೃದ್ಧ ಅವನು ತ್ರೇತಾಯುಗದಲ್ಲಿ ಇದ್ದವನು ಆ ಕೃಷ್ಣ ಬೇರೆ ರಾಮ ಬೇರೆ ಅಂತ ಅಜ್ಞಾನದಿಂದ ತಿಳ್ಕೊಂಡಿದ್ದ ಆ ಕೃಷ್ಣನಿಗೆ ಸಮಂತ ಕೊಡೋದಿಲ್ಲ ಅಂತಿದ್ದ ಅನಿವಾರ್ಯವಾಗಿ ಅವರಿಬ್ಬರಿಗೂ ಯುದ್ಧ ಆಗಬೇಕಾಗಿತ್ತು ತ್ರೇತಾಯುಗದಲ್ಲಿ ರಾಮನ ಆರಾಧನೆ ಮಾಡ್ತಕ್ಕಂಥವನವನು ಬಹಳ ವಯಸ್ಸಾಗಿದೆ ಇನ್ನೇನು ಘನಘೋರ ಯುದ್ಧವನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಜೊತೆ ಮಾಡಿದಾಗ ಗೆಲುವು ಅನ್ನೋದು ಅಸಾಧ್ಯ ಇವನು ಸರ್ವೋತ್ತಮ ಸರ್ವಶಕ್ತ ಸರ್ವ ಸಮರ್ಥ ಸರ್ವನಿಯಾಮಕ ಆದರೂ ಕೂಡ ಅವನು ಇನ್ನೇನು ಪ್ರಾಣಾಪಾಯದ ಹಂತವನ್ನು ತಲುಪಿದಾನೆ ಅಂತಾದಾಗ ತನ್ನ ವಕ್ಷಸ್ಥಳದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಾಮನ ದರ್ಶನವನ್ನು ಜಾಂಬಾವಂತನಿಗೆ ಕೊಡ್ತಾನೆ ಆಗ ಕೃಷ್ಣನೇ ರಾಮನಾಗಿ ದರ್ಶನವನ್ನು ಕೊಟ್ಟಾಗ ಜಾಂಬವಂತ ಎಂಥ ತಪ್ಪು ಮಾಡಿದೆ ಸರ್ವೋತ್ತಮನಾಗಿರ್ತಕ್ಕಂಥ ರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ನಾನು ಯುದ್ಧ ಮಾಡಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪದಿಂದ ಆ ಸಮಂತಕ ಮಣಿಯನ್ನು ಮಗಳಾಗಿರ್ತಕ್ಕಂಥ ಕೂಡ ಕೊಟ್ಟು ಕೃಷ್ಣನಿಗೆ ವಿವಾಹ ಮಾಡ್ತಾರೆ ಅಂತ ಕೇಳ್ತೀವಿ ಹಾಗೆ ಪರಮಾತ್ಮನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ ಪ್ರಾರಬ್ಧ ಕರ್ಮವಶಾತ್ ಆ ಜಾಂಬವಂತನಿಗೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಬಂದಿತ್ತು ನಂತರದಲ್ಲಿ ಪರಮಾತ್ಮ ಯಾವಾಗ ರಾಮರೂಪದ ದರ್ಶನವನ್ನು ತನ್ನ ವಕ್ಷಸ್ಥಳದಲ್ಲಿ ಶ್ರೀಕೃಷ್ಣ ತೋರಿಸಿದ್ನೋ ಆಗ ಜ್ಞಾನೋದಯ ಪರಿಪರಿಯಾಗಿ ಕ್ಷಮೆ ಬೇಡದ ಪಶ್ಚಾತ್ತಾಪದಿಂದ ಮತ್ತೆ ಸ್ತೋತ್ರ ಮಾಡಿ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡ್ದ ಅಂತ ಹೀಗೆ ಸಜ್ಜನರಿಗೆ ಕೆಲವೊಮ್ಮೆ ಪ್ರಾಣಾಪಾಯದ ಸ್ಥಿತಿ ಕೂಡ ಬರುವಂಥ ಸಂದರ್ಭ ಇರುತ್ತೆ ದುರ್ಜನರಿಗೆ ಆದರೆ ನರಕನೇ ಲಭಿಸತ್ತೆ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಆದ್ದರಿಂದ ಪರಮಾತ್ಮನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆಯನ್ನೇ ಮಾಡಬೇಕು ಎಲ್ಲರ ಸಂಶಯ ಬಂದರೆ ತಾತ್ಪರ್ಯ ನಿರ್ಣಯಾದಿಗಳ ಹಿನ್ನೆಲೆಯಲ್ಲಿ ವಿಚಾರ ಮಾಡಿ ಗುರುಗಳ ಮೂಲಕ ಸಂಶಯವನ್ನು ಪರಿಹಾರ ಮಾಡಿಕೊಂಡು ಉಪಾಸನೆ ಮಾಡಬೇಕೇ ಹೊರತು ಆ ಸಂಶಯವೇ ಇದಮಿತ್ತ ಸರಿ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ನರಕ ಅಂದಂ ತಮಸ್ಸು ಅನ್ನೋದಾಗ್ತಾ ಒಂದು ರೂಪದಲ್ಲಿ ಹವು ಲೋಕಗಳು ಋಷಭ ನಾಮಕ ಪರಮಾತ್ಮನಾಗಿ ಭಗವಂತ ಅವತಾರ ಮಾಡಿರೋಂಥ ಸಂದರ್ಭದಲ್ಲಿ ಭೂಲೋಕವನ್ನ ಆಳ್ತಾ ಇರ್ತಾನೆ ಅದೇ ಸರ್ವೋತ್ತಮನಾಗಿರುವ ಭಗವಂತನೇ ಯಜ್ಞಾವತಾರದಲ್ಲಿ ಇಂದ್ರ ಪದವಿಯಲ್ಲಿದ್ದು ಸ್ವರ್ಗವನ್ನು ಪಾಲನೆ ಮಾಡ್ತಾ ಇರ್ತಾನೆ ಇಂದ್ರ ಅಂತ ಕರ್ಸ್ಕೊತಾನಂಥರದಲ್ಲಿ ಋಷಭ ನಾಮಕ ಪರಮಾತ್ಮ ನೂರು ಯಾಗ ಮಾಡಿದ ಅಂತ ಮತ್ಸರದಿಂದ ಯಜ್ಞನಾಮಕ ಪರಮಾತ್ಮ ಸ್ವರ್ಗಾಧಿ ಆ ಪತ್ಯವನ್ನು ಅವನು ಇಂದ್ರ ಪದವಿಯನ್ನು ಆಳಿದರೂ ಕೂಡ ತಾನು ಮತ್ಸರ್ಯದಿಂದ ಮಳೆಯನ್ನು ಸುರಿಸೋದಿಲ್ಲ ಋಷಭ ನಾಮಕ ಆದರೂ ಬೇರೆ ಅಲ್ಲ ಈ ಯಜ್ಞ ನಾಮಕ ಬೇರೆ ಅಲ್ಲ ಇಬ್ಬರು ಒಂದೇ ಆಗ ಋಷಭನಾಮಕ ಪರಮಾತ್ಮ ನಕ್ಕೂ ಸ್ವಸಾಮರ್ಥ್ಯದಿಂದ ಮಳೆಯನ್ನು ಉಂಟು ಮಾಡಿದ ಯಜ್ಞಕ್ಕೆ ಅಂತ ಭಾಗವತ ಪಂಚಮ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ ಇದು ಅಗ್ನಿ ಮೋಹನಕ್ಕಾಗಿ ಮಳೆ ಸುರಿಸಿದ್ದೇ ಹೊರತು ಆ ಪರಸ್ಪರ ಪರಮಾತ್ಮನ ರೂಪಗಳಲ್ಲಿ ಭೇದ ಅನ್ನೋದಿಲ್ಲ ಅದನ್ನು ವರಹ ಪುರಾಣ ಆ ರೀತಿಯಾಗಿ ತಿಳಿಸ್ತಾ ಇದೆ ಯಜ್ಞಾವತಾರ ಮನ್ವಂತರ ರಕ್ಷಣೆಗಾಗಿ ಆಗಿದ್ದು ಆದ್ದರಿಂದ ಅದಕ್ಕೆ ಬೇಕಾದಷ್ಟು ಶಕ್ತಿ ಜ್ಞಾನ ಇದ್ಯಾವುದು ಕೂಡ ಅಲ್ಲಿ ಯಜ್ಞಕ್ಕೆ ಬೇಕಾಗಿದ್ದಷ್ಟೇ ಅದು ಮನ್ವಂತರ ರಕ್ಷಣೆಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ವ್ಯಕ್ತ ಆಗಿತ್ತು ಆದ್ದರಿಂದ ಋಷಭ ನಾಮಕ ಪರಮಾತ್ಮನ ಜೊತೆಗೆ ಯಜ್ಞನಾಮಕ ಪರಮಾತ್ಮ ಸೋತ ಅಂತ ಕೆಲವು ರೀತಿ ಈ ರೀತಿಯಾಗಿ ಪರಮಾತ್ಮನಲ್ಲಿ ಆ ರೂಪದಲ್ಲಿ ಶಕ್ತಿ ಸಾಮರ್ಥ್ಯ ಇತ್ತು ಈ ರೂಪದಲ್ಲಿ ಇರಲಿಲ್ಲ ಆದ್ದರಿಂದ ಪರಸ್ಪರ ಸೋತಿದ್ದು ಅಂದರೆ ಅವನು ದೇವರಲ್ಲ ಅಂತ ಈ ರೀತಿಯಾಗಿ ಕೆಲವರು ವಾದವಿವಾದಗಳನ್ನು ಮಾಡ್ತಾರೆ ಆದರೆ ಋಷಭನಾಮಕ ಪರಮಾತ್ಮ ಬೇರೆ ಅಲ್ಲ ಯಜ್ಞನಾಮಕ ಪರಮಾತ್ಮ ಬೇರೆ ಅಲ್ಲ ಋಷಭನಾಮಕನಾಗಿ ಭೂಲೋಕ ಆಳದ ಯಜ್ಞನಾಮಕನಾಗಿ ಅವತಾರ ಮಾಡಿ ಸ್ವರ್ಗಾಧಿಪತಿ ಅಂತ ಕಳಿಸ್ಕೊಂಡು ಸ್ವರ್ಗವನ್ನು ಆಳದ ಆ ಒಬ್ಬನೇ ಭಗವಂತ ಏಕಕಾಲದಲ್ಲಿ ಅನೇಕ ಕಾರ್ಯವನ್ನು ಒಟ್ಟಿಗೆ ಮಾಡಿ ತೋರಿಸ್ತಾನೆ ದೇವತೆಗಳನ್ನು ಸಾಂಶರು ಅಂತ ಕರಿತೀವಿ ಅಂತಹ ದೇವತೆಗಳಿಗೆ ಏಕಕಾಲದಲ್ಲಿ ಅನೇಕ ಕ್ರಿಯೆಗಳನ್ನು ಅನೇಕ ಕಡೆ ನಿಂತು ಮಾಡುವಂಥ ಸಾಮರ್ಥ್ಯವನ್ನು ಕೊಟ್ಟ ಭಗವಂತ ಕರ್ತು ಅಕರ್ತು ಅನ್ಯತ ಕರ್ತು ಸಮರ್ಥ ಏನು ಬೇಕಾದರೂ ಮಾಡಬಲ್ಲ ಏನೂ ಮಾಡದೆ ಇರಬಲ್ಲ ಇನ್ನೇನನ್ನೂ ಮಾಡಬಲ್ಲ ಹೀಗೆ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮನ ಅನಂತ ರೂಪಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಅನ್ನೋದು ಕಿಂಚಿತ್ತೂ ಇಲ್ಲ ಒಂದು ರೂಪದಲ್ಲೇ ಭೂಲೋಕ ಸ್ವರ್ಗ ಎರಡೂ ಕೂಡ ಆಶ್ರಯ ಮಾಡುವಂಥದ್ದು ಹದಿನಾಲ್ಕು ಲೋಕಗಳು ಕೂಡ ಪರಮಾತ್ಮನ ವಶದಲ್ಲಿಯೇ ಇರುವಂಥದ್ದು ಅದೇ ರೀತಿಯಾಗಿ ಒಂದೇ ರೂಪದೇ ಸೃಷ್ಟಿಸ್ಥಿತಿ ಮೊದಲಾದ ವ್ಯಾಪಾರ ಅಂದರೆ ಸೃಷ್ಟಿಯಾದ ಅಷ್ಟೇ ಕರ್ತೃತ್ವ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಮಾತ್ಮ ಮೂರು ರೂಪ ಸತ್ವ ರಜಸ್ತಮ ಗುಣಗಳ ಮೂಲಕ ಸೃಷ್ಟಿಸ್ಥಿತಿ ಎಲ್ಲವನ್ನು ಕೂಡ ನಡೆಸ್ತಾನೆ ಅಂತ ವೇದಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮುಗನೊಳಗೆ ತಾನೇ ಅಂತ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ ಅಂತ ತಾನೇ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಅಂತ ಕರೆಸ್ಕೊಂಡು ಸೃಷ್ಟಿಕಾರ್ಯವನ್ನು ತಾನು ಮಾಡಿ ಕೀರ್ತಿಯನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನೆ ಅದೇ ರೀತಿಯಾಗಿ ರುದ್ರನಲ್ಲಿ ರುದ್ರ ಅಂತಲೇ ಇದ್ದು ಸಂಕಷ್ಟ ರೂಪಿ ಪರಮಾತ್ಮ ತಾನು ಲಯ ಕಾರ್ಯವನ್ನು ಮಾಡಿ ಜಗತ್ತಿಗೆ ಲಯಕರ್ತೃ ಅಂತಾದರೆ ರುದ್ರ ಅಂತ ಈ ರೀತಿಯಾಗಿ ಕೀರ್ತಿಯನ್ನು ಕೊಡ್ತಾನೆ ಭಗವಂತ ಹೀಗೆ ಪರಮಾತ್ಮ ಸತ್ವಗುಣದ ಮೂಲಕ ತಾನೇ ಪಾಲನೆಯನ್ನು ಮಾಡ್ತಾನೆ ಕಾಲರೂಪ ತಮೋಗಣದ ಮೂಲಕ ಸಂಹಾರ ಮಾಡ್ತಾನೆ ಹೀಗೆ ಪರಮಾತ್ಮ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ಭಗವಂತನ ಬ್ರಹ್ಮ ವಿಷ್ಣು ರುದ್ರ ಈ ಯಾವ ರೂಪಗಳಲ್ಲೂ ಕೂಡ ಪರಸ್ಪರ ಭೇದ ಇಲ್ಲ ಎಲ್ಲ ರೂಪಗಳು ಒಂದೇ ಹೀಗೆ ಪರಮಾತ್ಮನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಸ್ವತಂತ್ರ ಸ್ವತಂತ್ರನಾಗಿ ತಾನೇ ಮಾಡ್ತಾನೆ ಯಾರನ್ನು ಯಾವುದಕ್ಕೂ ಆಶ್ರಯ ಮಾಡೋದಿಲ್ಲ ಅದರಿಂದ ಅವನನ್ನು ನಿರಾಶ್ರಯ ಅಂತ ಈ ರೀತಿಯಾಗೂ ಶಾಸ್ತ್ರ ಹೇಳ್ತಾ ಇದೆ ಇಲ್ಲದಿದ್ದರೆ ಅವನನ್ನು ಜನ್ಮಾದಿ ಕರ್ತೃ ಜಗಜ್ಜನ್ಮಾದಿ ಕಾರಣ ಅಂತೀತಿಯೆಲ್ಲ ಹೇಳಲಿಕ್ಕೆ ಬರ್ತಿರಲಿಲ್ಲ ಆದ್ದರಿಂದ ಪರಮಾತ್ಮ ಎಲ್ಲರವನ್ನೂ ಸ್ವರ್ವತಂತ್ರ ಸ್ವತಂತ್ರನಾಗಿ ತಾನೇ ಮಾಡ್ತಾನೆ ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದೇ ಮಾಡಿ ಪರಮಾತ್ಮ ಸೃಷ್ಟಿ ಸ್ಥಿತಿಯಲಯ ಎಲ್ಲ ಕಾರ್ಯಗಳನ್ನು ಕೂಡ ಎಲ್ಲ ಭಗವದ್ ರೂಪಗಳಿಂದನೂ ಮಾಡಲಿಕ್ಕಂತಹ ಶಕ್ತಿ ಇದೆ ಪರಮಾತ್ಮನ ರೂಪ ಗುಣ ಜ್ಞಾನ ಕ್ರಿಯೆ ಅವತಾರ ಯಾವುದರಲ್ಲೂ ಕಿಂಚಿತ್ತು ಬೇದೇ ಇಲ್ಲ ಒಂದು ಉದಾಹರಣೆ ಹೇಳಬೇಕು ಅಂತ ಆದರೆ ಮೂಲ ರೂಪದಲ್ಲಿ ಜ್ಞಾನ ಬಲ ಆನಂದಾದಿಗಳಲ್ಲಿ ಯಾವ ರೀತಿಯಾಗಿದೆಯೋ ಅವತಾರ ರೂಪದಲ್ಲೂ ಅದೇ ಇದೆ ವಾಯುದೇವರು ನಂತರದ ದೇವತೆಗಳಲ್ಲಿ ರುದ್ರಾದಿ ದೇವತೆಗಳಲ್ಲಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಬಲ ಜ್ಞಾನಾದಿಗಳಲ್ಲಿ ಅಸಂಖ್ಯ ವ್ಯತ್ಯಾಸ ಅನ್ನೋದಿದೆ ಪರಮಾತ್ ಸ್ ವಾಯುದೇವರಲ್ಲೇ ಈ ರೀತಿಯಾಗಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವುದೇ ಭೇದ ಇಲ್ಲ ಅಂತ ಆದಮೇಲೆ ಅಂತಹ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗಿಂತ ಅನಂತ ಗುಣಗಳಿಂದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸರ್ವೋತ್ತಮನ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅವನ ಅನಂತ ರೂಪ ಗುಣಕ್ಕೂ ಈ ಅವತಾರಗಳಲ್ಲಿ ಯಾವುದೇ ಭೇದ ಅನ್ನೋದು ಇಲ್ಲ ಆದರೆ ಇಂತಹ ಪರಮಾತ್ಮ ಸೃಷ್ಟಿ ಕಾಲದಲ್ಲಿ ಲಯ ಮಾಡೋದಿಲ್ಲ ಲಯಕಾಲದಲ್ಲಿ ಸೃಷ್ಟಿ ಮಾಡೋದಿಲ್ಲ ಸೃಷ್ಟಿ ಮೂರ್ತಿ ಲಯ ಮಾಡುವಂತಹ ಪರಮಾತ್ಮನ ಮೂರ್ತಿ ಇದರೊಳಗೆ ಭೇದ ಇಲ್ಲದೇ ಇದ್ದರೂ ಕೂಡ ಸೃಷ್ಟಿ ಕಾಲ ಮತ್ತು ಲಯ ಕಾಲಗಳಲ್ಲಿ ಭೇದ ಇದೆ ಸೃಷ್ಟಿಯನ್ನು ಮಾಡತಕ್ಕಂಥ ಲಯ ಮಾಡತಕ್ಕಂಥ ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲದೇ ಇದ್ದರೂ ಕಾಲದಲ್ಲಿ ಭೇದ ಇರೋದರಿಂದ ಪರಮಾತ್ಮ ಆಯಾ ಕಾಲಗಳಲ್ಲಿ ಆಯಾ ಕಾಲವನ್ನೇ ಮಾಡ್ತಾನೆ ಸೃಷ್ಟಿಕಾಲದಲ್ಲಿ ಸೃಷ್ಟಿಯನ್ನೇ ಮಾಡ್ತಾನೆ ಲಯ ಕಾರ್ಯದಲ್ಲಿ ಲಯ ಕಾರ್ಯವನ್ನೇ ಮಾಡ್ತಾನೆ ಇದರೊಳಗೆ ಕಿಂಚಿತ್ತೂ ವ್ಯತ್ಯಾಸವನ್ನು ಮಾಡೋಲ್ಲ ಪ ಪರಮಾತ್ಮ ಇದನ್ನು ತಿಳಿಸೋದೆ ಇದನ್ನು ಯಾರಿಗೂ ತಿಳಿಸೋದಿಲ್ಲ ಪರಮಾತ್ಮ ಹೇಗೆ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂತ ನಿತ್ಯವ್ಯಕ್ತ ವ್ಯಕ್ತ ಹರೇರ್ ಗುಣ ಅಂತ ಪರಮಾತ್ಮನ ಎಲ್ಲ ರೂಪಗಳಲ್ಲೂ ಎಲ್ಲ ಗುಣಗಳಲ್ಲೂ ಕೂಡ ಸ್ವದ ಅಭಿವ್ಯಕ್ತಿಯೇ ಆಗಿರುತ್ತೆ ಎಲ್ಲ ಗುಣಗಳು ಕೂಡ ಆದರೆ ಅವನು ಅದನ್ನು ಲೋಕಕ್ಕೆ ಅಭಿವ್ಯಕ್ತಿ ಮಾಡಿ ತೋರಿಸೋದಿಲ್ಲ ಒಂದೊಂದು ರೂಪದಲ್ಲಿ ಒಂದೊಂದು ಗುಣವನ ತೋರಿಸ್ತಾನೆ ಭಗವಂತ ಎಲ್ಲ ಗುಣಗಳನ್ನ ಪರಿಪೂರ್ಣವಾಗಿ ಅಭಿವ್ಯಕ್ತಿ ಮಾಡಿಕೊಡದೆ ಸರ್ವತ್ರ ವ್ಯಾಪ್ತನಾಗಿದ್ದರೂ ಅವ್ಯಕ್ತನಾಗಿರುವಂಥದ್ದು ಪರಮಾತ್ಮನ ಇನ್ನೊಂದು ಅಚಿತ್ಯಾಭುತವಾಗಿರ್ತಕ್ಕಂಥ ಮಹಿಮೆ ಆದ್ದರಿಂದ ವಿಷ್ಣು ರೂಪವನ್ನು ತೊಗೊಂಡಾಗ ಪರಮಾತ್ಮ ಪಾಲನ ಕಾರ್ಯವನ್ನು ಮಾಡ್ತಾನೆ ಲಯವನ್ನು ರುದ್ರಣೇ ಮಾಡ್ತಾನೆ ಅಂತ ಅಜ್ಞಾನಿಗಳಾಗಿರ್ತಕ್ಕಂಥವರು ಚಿಂತನೆಯನ್ನು ಮಾಡ್ತಾರೆ ಶಿವರೂಪಿ ಶಿವೇಶ್ಥಿತ ರುದ್ರಾಂತರಗತನಾಗಿ ಪರಮಾತ್ಮನೇ ಲಯ ಕಾರ್ಯವನ್ನು ಮಾಡ್ತಾನೆ ಅಂತ ಜ್ಞಾನಿಗಳು ತಿಳ್ಕೊತಾರೆ ವಿಮೂಢಾಹ ನಾನು ಪಶ್ಯಂತಿ ಅಜ್ಞಾನಿಗಳಾದವರು ಇದನ್ನು ತಿಳ್ಕೊಳ್ಳೋದು ಇಲ್ಲ ನೋಡೋದು ಇಲ್ಲ ಅದಕ್ಕೆ ದುಷ್ಟಾಂತವನ್ನು ಕೊಡ್ತಾರೆ ದಾಸರು ನಂದ ನಂದನ ರಣದೊಳಿ ಇಂದ್ರಾತ್ಮ ಜಗೆ ತೋರಿಸ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ಅರ್ಜುನನಿಗೆ ವಿಶ್ವರೂಪವನ್ನೇ ತೋರಿಸಿ ತಾನೇ ಭಯಂಕರ ಲಯಮೂರ್ತಿ ಹೌದು ಅಂತ ತಿಳಿಸ್ದ ಕಾಯ್ದುಕೊಳ್ಳುವ ನಾನು ಇರುತ್ತಿರಲು ಇಲ್ಲಿ ಅಂತ ಕರ್ತವ್ಯದಿಂದ ವಿಮುಖನಾಗಿರ್ತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ನಿನ್ನ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಯುದ್ಧಾಕ್ಯ ಕರ್ಮವನ್ನು ಪೂಜಾನ ಅನುಸಂಧಾನದಿಂದ ಮಾಡಬೇಕು ಅಂತ ಅಂತಹ ಯುದ್ಧ ರಣರಂಗದಲ್ಲಿ ಅಲ್ಲಿ ಉಪದೇಶವನ್ನು ಮಾಡಿ ಅವನ ಮನೆ ಪ ಮನ ಪರಿವರ್ತನೆಯನ್ನು ಮಾಡಿ ಅವನಿಂದ ಯುದ್ಧಾಕ್ಯ ಕರ್ಮವನ್ನೇ ವಿಷ್ಣು ಪೂಜಾ ಅನುಸಂಧಾನದಿಂದ ಮಾಡಿಸಿ ಅವನನ್ನು ಉದ್ಧಾರ ಮಾಡದ ಪರಮಾತ್ಮ ಅಂತ ಹೀಗೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಅವನು ತನ್ನ ಸಂಕಲ್ಪವನ್ನ ಯಾವ ರೀತಿಯಾಗಿ ಮಾಡಿರ್ತಾನೋ ಈಗ ಮಹಿದಾಸ ಹಯಗ್ರೀವ ದತ್ತಾತ್ರೇಯ ಇತ್ಯಾದಿ ಎಲ್ಲ ಜ್ಞಾನೋಪದೇಶಕ್ಕೆ ಮಾಡಿರುವಂಥದ್ದು ರಾಮಕೃಷ್ಣಾದಿ ಅವತಾರಗಳಲ್ಲಿ ಜ್ಞಾನೋಪದೇಶವನ್ನು ಮಾಡಿಯಾನೆ ಅದೇ ರೀತಿಯಾಗಿ ದುಷ್ಟ ಸಂಹಾರ ಕಾರ್ಯವನ್ನು ಮಾಡಿಯಾನೆ ಹೀಗೆ ಪರಮಾತ್ಮ ಯಾವ್ಯಾವ ಅವತಾರಗಳಲ್ಲಿ ಏನೇನು ಕಾರ್ಯವನ್ನು ಮಾಡ್ತೀನಿ ಅಂತ ಇಚ್ಛೆಯನ್ನು ಮಾಡಿರ್ತಾನೋ ಅದೇ ರೀತಿಯಾಗಿ ಮಾಡ್ತಾನೆ ಹೊರತು ಅವನು ಕೃಷ್ಣಾದಿ ರೂಪಗಳಲ್ಲಿ ಬೇರೆ ಭಾರೀ ಜ್ಞಾನೋಪದೇಶ ಅಂದರೆ ಅರ್ಜುನನ ನಿರ್ಮಿತ ಮಾಡಿ ಭಗವದ್ಗೀತೆ ಉಪದೇಶ ಮಾಡಿದ್ದನ್ನು ಬಿಟ್ಟರೆ ಬೇರೆ ಜ್ಞಾನೋಪದೇಶ ಅನ್ನೋದು ಮಾಡಿಲ್ಲ ವೇದವ್ಯಾಸ ರೂಪದಿಂದ ಬರೀ ಜ್ಞಾನೋಪದೇಶ ಮಾಡಿದ ಹೀಗೆ ಅಲ್ಲ ಎಲ್ಲ ರೂಪಗಳಿಂದ ಎಲ್ಲ ಕಾರ್ಯವನ್ನು ಮಾಡಬಲ್ಲ ಅಚಿಂತೆ ಅದ್ಭುತ ಅಂತಾದರೆ ಪರಮಾತ್ಮ ಅವನ ರೂಪ ಗುಣ ಕ್ರಿಯೆ ಅವತಾರಗಳಲ್ಲಿ ಕಿಂಚಿತ್ತೂ ಭೇದ ಅನ್ನೋದು ಇಲ್ಲೇ ಇಲ್ಲ ಅಕಸ್ಮಾತ್ ಆ ರೀತಿಯನ್ನಾದರೂ ತಿಳ್ಕೊಂಡ್ರೆ ಅದಕ್ಕೆ ಗತಿಯಿಂದರೆ ನರಕ ಮತ್ತು ಅಂಧ ಸಮಸ್ಯೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಕೃಷ್ಣ